ಮಹಾಕ್ಷತ್ರ ಎಂಟು ಪಾಪದ ಮೊದಲು ಇಂದ್ರ ತನ್ನ ವಿಶ್ರಾಂತಿ ಮಂದಿರದಲ್ಲಿ ಮಂದಿರದಲ್ಲಿ ಶತಪಥ ತೆಗೆತ್ತಿದ್ದಾನೆ ಅಗ್ನಿವಾಯುಗಳಿಬ್ಬರು ಕಂಭವನ್ನು ನೋಡಿಕೊಂಡು ನಿಂತಿದ್ದಾರೆ ಶಚಿ ಅತ್ತ ನಿಂತಿದ್ದಾಳೆ ಇಂದ್ರನು ಹೇಳಿದನು ಕಾರಣಾಂತರಗಳಿಂದ ಅತೃಪ್ತರಾಗಿರುವವರನ್ನು ಹುಡುಕಬೇಕು ಅವರಿಗೆ ಪರಿಗ್ರಹ ಪರಿಗ್ರಹಾಧಿಕಾರವೂ ಇರಬೇಕು ಅವರಿಗೆ ಮೊದಲು ಅವರು ಕೇಳಿದ ವರವನ್ನು ಕೊಟ್ಟು ಆ ಬ್ರಹ್ಮಹತ್ಯದ ಪಾಲನ್ನು ಕೊಡಬೇಕು ಇಲ್ಲವಾದರೆ ಕೆಲಸವು ಕೆಟ್ಟಿಯಿತು ಅಗ್ನಿಯು ಹೇಳಿದನು ಈ ಕಾರ್ಯಕ್ಕೆ ಅವರಿವರನ್ನು ಕೇಳಿದರೆ ಆಗುವುದಿಲ್ಲ ಲೋಕವನ್ನೆಲ್ಲ ಅನ್ನವನ್ನು ಕೊಟ್ಟು ಕಾಪಾಡುವ ಸೋಮನನ್ನು ಕರೆದು ಕೇಳಬೇಕು ವಾಯು ಹೇಳಿದನು ಹೊರಗೆ ಅನ್ನವಾಗಿ ಒಳಗೆ ಅನ್ನಧನವಾಗಿ ಇರುವ ಪ್ರಾಣವನ್ನು ಕೇಳಿದರೆ ಅತೃಪ್ತರು ಯಾರು ಎನ್ನುವುದು ತಿಳಿಯುವುದು ಆತನು ಎಲ್ಲಕ್ಕೂ ಮೂಲನು ಶಚಿಯು ಹೇಳಿದಳು ಸೋಮ ಪ್ರಾಣ ಇಬ್ಬರನ್ನೂ ಕೇಳಿದರಾಯಿತು ಅದಕ್ಕೆ ಎಂತೆ ಇಂದನು ಸೋಮ ಪ್ರಾಣರು ಇಬ್ಬರು ಬಂದರು ಯಥೋಚಿತವಾಗಿ ಆಧಾರಪೂರ್ವಕವಾಗಿ ಅವರಿಗೆ ಸತ್ಕಾರವೂ ಆಯಿತು ಅಗ್ನಿಯು ಇಂದನ ಅಪ್ಪಣೆಯಂತೆ ಅವರನ್ನು ಕೇಳಿದನು ಈಗೊಂದು ಬ್ರಹ್ಮತ್ಯೆಯು ಪ್ರಾಪ್ತ ಪ್ರಾಪ್ತವಾಗುವುದರಲ್ಲಿದೆ ಅದನ್ನು ಹಂಚಿ ಹಾಕಬೇಕು ಅದನ್ನು ಭಾಗವಾಗಿ ಸ್ವೀಕರಿಸಿದವರಿಗೆ ಅವರು ಅಪೇಕ್ಷಿಸಿದ ವರವನ್ನು ಕೊಡಲಾಗುವುದು ಅತೃಪ್ತರಾಗಿ ಹತ್ಯೆ ಭಾಗವನ್ನು ಜೀರ್ಣಿಸಿಕೊಳ್ಳಬಲ್ಲವರಾರು ಎಂಬುದನ್ನು ತಿಳಿಯಲು ನಿಮ್ಮನ್ನು ಇಲ್ಲಿಗೆ ಬರಮಾಡಲಾಯಿತು ಎಂದು ಅವರಿಗೆ ವಿಸ್ತಾರವಾಗಿ ತಿಳಿಯ ಹೇಳಿದನು ಸೋಮನು ವೃಕ್ಷಗಳನ್ನು ಸ್ತ್ರೀಯರನ್ನು ಎಂದು ಹೇಳಿದನು ವೃಕ್ಷಗಳಿಗೂ ಸ್ತ್ರೀಯರಿಗೂ ಒಂದು ಅಂತ್ಯ ಶೋಕವಿದೆ ವೃಕ್ಷಗಳನ್ನು ಯಜ್ಞಾರ್ಥವಾಗಿ ಕಡಿದರೆ ಅವುಗಳಿಗೆ ಸದ್ಗತಿಯಾಗುವುದು ಎಂಬ ತೃಪ್ತಿಯುಂಟು ಆದರೆ ಲೌಕಿಕವಾಗಿ ಕಡಿಯುವಾಗ ಅವಕೆ ತಮ್ಮ ಕುಲವೇ ನಾಶವಾಗುವಾಗುವುದಲ್ಲ ಎಂಬ ಶೋಕವಿದೆ ಸ್ತ್ರೀಯರಿಗೆ ಪುರುಷ ಸಂಯೋಗದಿಂದ ಲಭಿಸುವ ಸುಖವು ಸಕೃನಾತ್ಮ ಸಕೃನ್ ಮಾತ್ರವಾಗುವುದು ಎಂಬ ಶೋಕವಿದೆ ದೇವರಾಜನು ಈ ಶೋಕಗಳು ನೀಗುವಂತೆ ವರವನ್ನು ಕೊಡುವುದಾದರೆ ಅವರು ಒಂದೊಂದು ಪಾಲುಹತ್ಯವನ್ನು ಸ್ವೀಕರಿಸುವರು ಎಂದನು ಇದನ್ನು ಎಂದು ಒಪ್ಪಿದನು ಸೋಮನು ವೃಕ್ಷಾಧಿಪತಿಯಾದ ವನದೇವಿಯನ್ನು ಸ್ತ್ರೀ ಕುಲಾಭಿಮಾನಿ ದೇವತೆಯಾದ ಅದಿತಿಯನ್ನು ಕರೆದರು ಶಚಿವು ಇಂದ್ರನು ಅವರಿಬ್ಬರನ್ನು ಗೌರವದಿಂದ ಸ್ವಾಗತಿಸಿ ಅವರನ್ನು ಕರೆಸಿದ ಉದ್ದೇಶವನ್ನು ಹೇಳಿದರು ಅವರಿಬ್ಬರು ಆ ಶೋಕವನ್ನು ತಾವು ತಮ್ಮವರ ಪರವಾಗಿ ಹತ್ಯೆಯನ್ನು ಸ್ವೀಕರಿಸುವುದಾಗಿ ಹೇಳಿದರು ಇಂದ್ರನು ತ್ರಿಲೋಲಕಾಧಿಪತಿಯಾಗಿ ವನದೇವಿಗೆ ವರವನ್ನು ಕೊಟ್ಟನು ಕಡಿದಂತೆಲ್ಲಾ ಮರಗಳು ಗಿಡಗಳು ಔಷಧಿ ಮೂಲಕಗಳು ವನಸ್ಕೃತಿಗಳು ಅಷ್ಟೇನು ಸಸ್ಯವರ್ಗವೆಲ್ಲ ಕಡಿದಂತೆಲ್ಲ ಚಿಗುರುತ್ತಿರಲಿ ಎಂದು ವರವನ್ನು ಕೊಟ್ಟು ಆಯಿತು ಈ ವರ್ಗವು ತಮ್ಮಲ್ಲಿರುವ ಬ್ರಹ್ಮಹತ್ಯೆಯನ್ನು ತೋರಿಸುವು ಎಂದು ಕೇಳಿದನು ವನದೇವಿ ಯೋಚಿಸಿ ಹೇಳಿದಳು ಕಳೆದಾಗ ಸಸ್ಯಗಳಿಂದ ಬರುವ ನಿರ್ಯಾಸವು ಆ ಪಾಪದ ಸಂಕೇತವಾಗಿರಲಿ ಎಂದಳು ಇದನ್ನು ಒಪ್ಪಿದನು ಇಂದ್ರನು ಸ್ತ್ರೀ ಕುಲಾಭಿಮಾನಿಯಾದ ಅದಿತಿಗೆ ನಮಸ್ಕಾರ ಮಾಡಿ ಇಂದ್ರನು ತನ್ನ ತ್ರೈಲೋಕ್ಯಾಧಿಪತ್ಯ ಪಥ್ಯದ ಬಲದಿಂದ ಆಕೆಗೆ ವರವನ್ನು ಕೊಟ್ಟನು ಇನ್ನು ಮುಂದೆ ಅತಿರಗ್ಯೋನಿಗಳಾದ ಸ್ತ್ರೀ ವರ್ಗವೆಲ್ಲವೂ ಪ್ರಸವವಾಗುವವರೆಗೂ ಪುರುಷ ಸುಖವನ್ನು ಪಡೆಯಬಲ್ಲವರಾಗಲಿ ಎಂದನು ಅದಿತಿಯು ಅದನ್ನು ಸ್ವೀಕರಿಸಿ ಸ್ತ್ರೀಯರು ರಜಸ್ವಲಯ ರಜಸ್ವಲಯರಾಗುವ ಮೂರು ದಿನ ಅವರಲ್ಲಿ ಕಾಣುವ ರಜಸು ಅವರು ಸ್ವೀಕರಿಸಿದ ಹತ್ಯೆಯ ಫಲವಾಗಲಿ ಫಲವಾಗಿ ಇರಲಿ ಎಂದಳು ಇಂದನು ಅಂಗೀಕರಿಸಿದನು ಪ್ರಾಣನು ಇಂದಿನ ಇಂಗುತ್ತದಂತೆ ಆಪೋದೇವಿಯರನ್ನು ಭೂದೇವಿಯರನ್ನು ಕರೆಸಿದನು ಆಪೋದೇವಿಯವರು ನಮಗೆ ಬೇಕಾದ ವರವಿದು ಚರಾಚರ ವಸ್ತುಗಳೆಲ್ಲವೂ ನಮ್ಮನ್ನು ಸೇವಿಸಿ ಬೆಳೆಯಬೇಕು ನಾವಿಲ್ಲದಿದ್ದರೆ ಕ್ಷಯಿಸಬೇಕು ಇದು ನಮ್ಮ ಕೋರಿಕೆ ಎಂದಳು ನಮ್ಮಲ್ಲಿ ಮಹಾನದಿಗಳು ಅಲ್ಲದವು ತಿಂಗಳಿಗೆ ಮೂರು ದಿನ ನೊರೆ ಅದು ನಾವು ಅಂಗೀಕರಿಸುವುದರ ಅಂಗೀಕರಿಸುವ ಪಾಪದ ಗುರುತು ಎಂದರು ಇಂದನು ಒಪ್ಪಿ ಅವರಿಗೆ ವರವನ್ನು ಒಂದು ಪಾಲ್ ಬ್ರಹ್ಮತ್ಯೆ ಹತ್ಯೆಯನ್ನು ಕೊಟ್ಟರು ಭೂದೇವಿಯು ನನಗೊಂದು ಶೋಕವಿದೆ ನನ್ನ ಜಡರೂಪದಲ್ಲಿ ಹಳ್ಳವನ್ನು ತೆಗೆದವರು ಮುಚ್ಚುವುದಿಲ್ಲ ಅದು ತಾನಾಗಿಯೇ ಮುಚ್ಚಿಕೊಳ್ಳುವಂತೆ ವರವನ್ನು ಕೊಡುವುದಾದರೆ ನಾನು ಉಳಿದ ಪಾಪವನ್ನು ಅಂಗೀಕರಿಸುವೆನೋ ಆ ಪಾಪವು ನನ್ನಲ್ಲಿ ಊಷರ ರೂಪವಾಗಿ ಕಾಣಿಸಿಕೊಳ್ಳುವುದು ಎಂದರು ಇಂದನು ಸಂತೋಷದಿಂದ ಆಕೆಗೆ ವರವನ್ನು ಕೊಟ್ಟನು ಇಂದನಿಗೂ ಇಂದ್ರಾಣಿಗೂ ಪರಮ ಸಂತೋಷವಾಯಿತು ಬರಲಿರುವ ಬ್ರಹ್ಮತ್ಯೆಯು ಇಷ್ಟು ಸುಲಭವಾಗಿ ನಿವಾರಣವಾಗುವುದೆಂದು ಅವರು ಯೋಚಿಸಿರಲಿ ಯೋಚಿಸಿರಲಿ ಯೋಚಿಸಿರಲಿಲ್ಲ ಅಲ್ಲದೆ ಇಂದನಿಗೆ ಇನ್ನೂ ಅಧಿಕ ಸಂತೋಷ ಈ ವರಗಳಿಂದ ಲೋಕವು ಅಭಿವೃದ್ಧಿಯಾಗುವುದು ಭೂಮಿಯ ಸಂತೋಷಪಟ್ಟು ತನ್ನಲ್ಲಿರುವ ಬೀಜಗಳನ್ನೆಲ್ಲ ಬೆಳೆಸುವಳು ಜಲಗಳು ಎಲ್ಲಲ್ಲಿಯೋ ತಾವೇ ತಾವವಾಗಿ ಸಸ್ಯಗಳನ್ನು ಪ್ರಾಣಿಗಳನ್ನು ವರ್ಧಿಸುವವು ಎಲ್ಲೆಲ್ಲಿಯೂ ಅನ್ನವು ತಾನೇ ತಾನ ತಾನಾಗುವುದು ಮನುಷ್ಯರು ಅನ್ನವನ್ನು ತಿಂದು ವರ್ಧಿಸುವರು ಭೋಗ ಸಂಪನ್ನರಾಗುವರು ಭೋಗಾಸಕ್ತಿಯು ಹೆಚ್ಚು ಅದರ ಜೊತೆಯಲ್ಲಿಯೇ ಅತೃಪ್ತಿಯೂ ಬೆರೆಯುವುದು ಅತೃಪ್ತಿಯ ಶಾಂತಿಗಾಗಿ ದೇವತೆಗಳನ್ನು ಪೂಜಿಸುವರು ಹೀಗೆ ಈಗ ಮಾಡಿರುವ ಕಾರ್ಯದಿಂದ ದೇವತೆಗಳಿಗೆ ಸಂತೋಷವಾಗುವುದು ಎಂದು ಇಂದನು ಅಧಿಕಾಧಿಕವಾಗಿ ಸಂತೋಷಪಡುತ್ತಾ ಮುಂದಿನ ಕಾರ್ಯವನ್ನು ಕುರಿತು ಯೋಚಿಸಿದನು ಇಂದನು ವಿಶ್ವರೂಪನ ದರ್ಶನಾರ್ಥವಾಗಿ ಹೋದನು ಆಚಾರ್ಯನಿಗೆ ಇಂದನು ಬಂದು ಬಂದಾಗಲೆಲ್ಲ ವಿಚಾರ ಪ್ರಸ್ತಾಪಿಸುವುದು ಸಮ್ಮತವಿಲ್ಲ ಆದ್ದರಿಂದ ಈ ದಿನ ಮಹೇಂದ್ರನು ಬಂದಿರುವನು ಎಂದು ಪ್ರಹರಿಯು ಹೇಳುತ್ತಿರುವಾಗಲೇ ಆತನಿಗೆ ಕೋಪ ಬಂತು ಆ ಕೋಪದಲ್ಲಿ ಇದು ದರ್ಶನ ಸಮಯವಲ್ಲ ಎಂದು ಹೇಳಿಕೊಳ್ಳಬೇಕು ಆದರೂ ದಾಕ್ಷಿಣ್ಯಬದ್ಧನಾಗಿ ಇಂದು ನನ್ನನ್ನು ಒಳಕ್ಕೆ ಕರೆಸಿಕೊಂಡನು ಇಂದನು ವಿನಯವಾಗಿ ಪ್ರವೇಶಿಸಿದರು ಆ ವಿನಯದ ಹಿಂದೆ ಕಠೋರ ಮನಸ್ಕತೆಯು ಇತ್ತು ಎನ್ನುವುದನ್ನು ಆಳವಾಗಿ ಪರೀಕ್ಷಿಸುವವರು ಕಂಡುಹಿಡಿಯಬಹುದಾಗಿತ್ತು ವಿಶ್ವರೂಪನು ಗಂಭೀರವಾಗಿದ್ದು ತನ್ನ ಅಸಮಾಧಾನವನ್ನು ತೋರಿಸಿಕೊಳ್ಳುತ್ತಾ ಎಂದಿನಂತೆ ವಿಜಯೀಭವ ಎಂದು ಆಶೀರ್ವದಿಸಿದನು ತಾನಿನ್ನು ಕೃತ್ಯ ಕಾರ್ಯನೆಂದ ಕೃತ್ಯ ಕಾರ್ಯನಾದನೆಂದು ಇಂದನ್ನು ಹರ್ಷಿಸುತ್ತಾ ತಾನು ಬಂದ ಕಾರ್ಯವನ್ನು ಪ್ರಸ್ತಾಪಿಸಿದನು ಆಚಾರ್ಯ ನಾನಿಂದು ಮತ್ತೆ ದೇವಗಣದ ಪರವಾಗಿ ಬಂದಿರುವೆನು ಆಚಾರ್ಯನು ನಡುವೆ ಬಾಯಿ ಹಾಕಿದನು ಇಂದನು ಕೈ ಮುಗಿದುಕೊಂಡು ವಿನಯದಿಂದ ಹಿಡುತ್ತಿರುವುದು ಆತನಿಗೆ ಆಟವೆನಿಸಿತ್ತು ಆಟವೆನ್ನಿಸಿತು ತನಗೆ ಮೊದಲೇ ಬಂದಿದ್ದ ಕೋಪವನ್ನು ಪ್ರಕಟವಾಗಿ ಹೊರಸಲ್ಲುಟ್ಟ ಅದು ಪ್ರಾರ್ಥನೆ ಪ್ರಾರ್ಥನೆ ತಾನೆ ಸಾಧ್ಯವಿಲ್ಲ ನೀವು ಬೇಕಾದು ಮಾಡಬಹುದು ಎಂದು ಸಟ್ಟೆದು ನುಡಿದನು ದೇವೇಂದ್ರನಿಗೂ ಆ ಕಾವು ಹತ್ತಿ ಕೋಪವಂತು ಆದರೂ ವಿನಯವನ್ನು ಬಿಡದೆ ಆಚಾರ್ಯ ದೇವತೆಗಳು ತ್ರಿಲೋಕದ ರಕ್ಷಾಭಾರವನ್ನು ಒತ್ತಿರುವರು ಅವರು ಆಚಾರ್ಯನೆಂದು ವರಿಸಿರುವವನು ಅಕಾರ್ಯವನ್ನು ಮಾಡಬಾರದು ಎಂದು ಕೋರುವರು ಆ ಪ್ರಾರ್ಥನೆಯನ್ನು ಇನ್ನು ಯಾವ ರೀತಿಯಲ್ಲೂ ಸಲ್ಲಿಸಲು ಸಾಧ್ಯವಿಲ್ಲದಿದ್ದರೆ ವರವೆಂದಾದರೂ ಅನು ಅನುಗ್ರಹಿಸಬೇಕು ಎಂದು ಬಲವಂತ ಮಾಡಬೇಕು ಎಂದು ನನ್ನನ್ನು ನಿಯೋಜಿಸಿರುವವರು ಎಂದನು ಆಚಾರ್ಯನು ಇನ್ನೂ ಸೆಟೆದುಕೊಂಡು ಎದ್ದು ನಿಂತು ಇಂದ್ರನ ಈ ಭದ್ರಮುಷ್ಟಿ ಪ್ರದರ್ಶನವು ಯಾರ ಬಳಿ ನಾನಿತ್ತ ಭಿಕ್ಷೆಯಿಂದ ದೊಡ್ಡವರಾದ ದೇವತೆಗಳು ನನ್ನ ಮೇಲೆ ಅಧಿಕಾರ ಮಾಡುವುದನ್ನು ನಾನು ಸಹಿಸುವುದಿಲ್ಲ ಎಂದು ಕಠೋರವಾಗಿ ನುಡಿದನು ಇಂದ್ರನು ಎದ್ದು ನಿಂತು ಕೈ ಮುದು ಮುದಿದುಕೊಂಡು ದೇವದೇವತೆಗಳು ಪ್ರಾರ್ಥನೆಯನ್ನು ಸಲ್ಲಿಸದಿದ್ದರೆ ಅಪರಾಧವಾಗುವುದು ವಿಶ್ವರೂಪನು ಮತ್ತೆ ಅರ್ಧದಲ್ಲಿ ನುಗ್ಗಿ ಮಾತಾಡುತ್ತಾ ವಿಕಟವಾಗಿ ನಗುತ್ತಾ ಅಪರಾಧ ಅಪರಾಧ ಎಲ್ಲಿ ನಿನಗೆ ಶಕ್ತಿ ಇದ್ದರೆ ಆ ಅಪರಾಧಿ ಶಿಕ್ಷೆಯನ್ನು ವಿಧಿಸಿ ನೋಡೋಣ ಎಂದು ಎದನ್ನು ಬಾಚಿ ನಿಂತನು ಇಂದನು ಮತ್ತೆಯೂ ಹೇಳಿಕೊಂಡನು ಶಿಕ್ಷೆ ಶಿಕ್ಷೆ ವಿಧಿಸುವುದು ಹಿಂತೆಗೆಯುವುದಾಗಿದ್ದರೆ ಈ ಭುಜವು ತ್ರೈಲೋಕ್ಯಾಧಿಪತ್ಯಾದ ಭಾರವನ್ನು ವಹಿಸುತ್ತಿರಲಿಲ್ಲ ಇದು ಶಿಕ್ಷೆಗೆ ಸ್ಥಾನವಾಗಬಾರದೆಂದು ಮತ್ತೆ ಭಿನ್ನವಹಿಸಿಕೊಳ್ಳುವೆನು ವಿಶ್ವರೂಪನು ಮತ್ತೆ ಗಹಿ ಗಹಿಸಿ ಹೇಳಿದನು ಆ ವಿಕ ವಿಕ ವಿಕಟಾಟಹಾಸದಲ್ಲಿ ತಿರಸ್ಕಾರವು ತಾನೇ ಹೌದು ಹೌದು ನಿನಗೆ ಶಿಕ್ಷಿಸುವ ಧೈರ್ಯವಿಲ್ಲ ನನ್ನ ತೇಜಸ್ಸನ್ನು ಸಹಿಸಲಾರದೆ ಆ ಪರಿಭವವನ್ನು ಪ್ರಕಾರಾಂತವಾಗಿ ನಿನಗೆ ಗೌರವ ಬರುವಂತೆ ನೋಡಿದ ಮಾತ್ರಕ್ಕೆ ಪರಾಭವವು ಪರಾಭವವೇ ಅಲ್ಲವೇನೋ ಎಲ್ಲಿ ಇಂದ್ರ ಶಪಥ ಮಾಡು ನಿನ್ನ ಕೈಲಾದರೆ ನನಗೆ ಶಿಕ್ಷೆಯನ್ನು ವಿಧಿಸು ಇಂದ್ರನ ಕ್ಷಾತ್ರಭಾವವು ಆಹ್ವಾನವನ್ನು ಮನ್ನಿಸದಿರಲಾಗಲಿಲ್ಲ ಅಧೀರನೆಂದು ನನ್ನನ್ನು ತಿರಸ್ಕರಿಸುವವನನ್ನು ತಿರಸ್ಕರಿಸದೇ ಇರಲು ಅಸಾಧ್ಯವಾಯಿತು ಆತನು ತಾನು ಕಟ್ಟಿದ್ದ ಮರ್ಯಾದೆ ಸಂಕಲಗಳನ್ನೆಲ್ಲ ಕಿತ್ತೆಸಿದನು ಅಲ್ಲದೆ ಈ ಕಾರ್ಯ ಮಾಡದಿದ್ದರೆ ಇದರಿಂದ ಆಗುವ ಹಾನಿಯಷ್ಟೇ ಎಂದು ಗೊತ್ತು ಆತನಿಗೆ ಧೈರ್ಯವು ತಾನೇ ಜೊತೆಯಲ್ಲಿ ಕೋಪವೂ ಬೆಳೆಯಿತು ಇದಿಷ್ಟು ಒಂದೇ ಕ್ಷಣದಲ್ಲಿ ನಡೆದು ಹೋಗಿ ಆ ಕೋಪ ಅಸಹನೆಗಳಲ್ಲಿ ತಾನು ಏನು ಮಾಡುತ್ತಿರುವ ಏನು ಮಾಡುತ್ತಿರುವೆನ್ನು ಎನ್ನುವುದನ್ನು ವಿಚಾರಿಸುವುದರೊಳಗಾಗಿ ಕೈಯು ಖಡ್ಗವನ್ನೆಳೆಯಿತು ಏಕೆ ಎನ್ನುವುದರೊಳಗೆ ಖಡ್ಗ ಪ್ರಯೋಗವಾಗಿ ವಿಶ್ವರೂಪನ ರುಂಡ ಮುಂಡಗಳು ಬೇರಾದವು ರುಂಡವು ಕೆಳಗೆ ಬಿದ್ದಿದ್ದರೂ ಆ ಅಟ್ಟಹಾಸವು ಆ ತಿರಸ್ಕಾರದಿಂದ ಹೊರಟ ಅಪಹಾಸ್ಯದ ಹೊರಟು ನಗುವು ಇನ್ನೂ ಸಲ ಆ ಮುಖಗಳಿಂದ ಹೊರಟಿತು ದಾನವರ ದಾನವಿಯಿಂದ ಎಷ್ಟೋ ಜನರನ್ನು ತುಂಡರಿಸಿದ್ದ ಶತ್ರುಂಜಯನು ಆ ಮುಖಗಳಲ್ಲಿ ಹೊರ ಹೊರಟ ಅಟ್ಟ ವಿಕಟ ವಿಕಟಾಠಹಾಸವನ್ನು ಕೇಳಿದನು ಆ ಕಣ್ಣುಗಳಲ್ಲಿ ತಾನೇ ತಾನಾಗಿದ್ದ ಆ ಕ್ರೂರ ತೇಜಸ್ಸನ್ನು ಕಂಡನು ಆತನಿಗೆ ಭ್ರಾಂತಿ ಭ್ರಾಂತಿಯಾಯಿತು ಕಡೆ ದುರುಳಿಸಿರುವ ಆ ರುಂಡಗಳು ಮತ್ತೆ ಹಾರಿ ಬಂದು ಕಂಠಸ್ಥಳದಲ್ಲಿ ಕುಳಿತುಕೊಂಡದ್ದಾಯಿತು ಅವು ಮತ್ತೆ ತನ್ನನ್ನು ನನ್ನನ್ನು ತಿರುಕರಿಸಿದಂತೆ ಆಯಿತು ಏನೋ ಗಾಬರಿಯಾಯಿತು ಅಲ್ಲಿಂದ ಓಡಿ ಹೋಗಬೇಕು ಎನ್ನಿಸಿತು ಕಾಲು ಕೆತ್ತರು ಕೀಳಲಾರದಂತೆ ಕೀಳಿಸಿರುವಂತಾಗಿ ವಿಕಾರವಾಗಿ ಚೀರುತ್ತಾ ದೇವರಾಜನು ಬಿದ್ದು ಆ ಮುಖಗಳಿಂದಲೂ ಆ ದೇಹದಿಂದಲೂ ಏನೋ ಒಂದು ವಿಚಿತ್ರವಾದ ತೇಜೋಧೂಮವು ಹರಡಿಕೊಂಡು ಹರಡಿದಂತೆಯೂ ಅದು ತನ್ನನ್ನು ಸುಡುತ್ತಿರುವಂತೆಯೂ ಭಾಸವಾಗಿ ಅದನ್ನು ಸಹಿಸಲಾರದೆ ಮತ್ತೆ ಒಮ್ಮೆ ಕಿರಿಚಿಕೊಂಡು ಮೂರ್ಛಿತನಾದನು